ವಿಷ್ಣು ಸರಜಿಷ್ಣು ಗ್ರಸಿಷ್ಣೋ ವಿವಂದೇ ಕೃಷ್ಣ ಸದು ಜಗತ್ತಿನಲ್ಲಿ ಪ್ರವೇಶ ಮಾಡಿದ ವಿಷ್ಣುವೆ ಸರಜಿಷ್ಣು ಜಗತ್ತಿನ ಸೃಷ್ಟಿ ಮಾಡಿದವನೇ ಗ್ರಸಿಷ್ಣು ಅಂತ್ಯಕಾಲದಲ್ಲಿ ಜಗತ್ತನ್ನು ನುಂಗಿ ಸಂಹಾರ ಮಾಡುವವನೇ ವಿವಂದೇ ನಿನಗೆ ವಿಶೇಷವಾಗಿ ನಮಸ್ಕಾರ ಮಾಡುತ್ತೇನೆ ಕೃಷ್ಣ ಕೃಷ್ಣರೂಪಿಯೇ ಎಲ್ಲರ ಪಾಪಗಳನ್ನು ಕರ್ಷಣ ಮಾಡುವವನೇ ಸದುಷ್ಣ ವಜಿಷ್ಣು ಸದು ಸತ ಸಜ್ಜನರಿಗೆ ಉಷ್ಣ ಬಿಸಿಯಾದವರು ಅಂದ್ರೆ ಶತ್ರುಗಳು ದೈತ್ಯರು ಸಜ್ಜನರಿಗೆ ಉಷ್ಣರಾಗಿರುವ ಯಾವ ದೈತ್ಯರೋ ಅವರನ್ನು ವಜಿಷ್ಣೋ ನಾಶ ಮಾಡುವ ಸ್ವಭಾವವುಳ್ಳವನೇ ಸುಧುಷ್ಣೋ ಭಾರಿ ಧೈರ್ಯಶಾಲಿಗೆ